ವಿ ಎನ್ ನರಸಿಂಹಿಂಗಾರ್ಯರು ಹಿಂದಿನ ಕಾಲದ ಪ್ರಮುಖ ಮೈಸೂರಿಗರಲ್ಲಿ ಬಹು ಪ್ರಸಿದ್ಧರಾದವರು ವಿ ಎನ್ ನರಸಿಂಹಿಂಗಾರ್ ಎಂಬುವರು ಇವರಿಗೆ ಮೀಶೆ ನರಸಿಂಹಿಂಗಾರ್ಯರೆಂದು ಹೆಸರಿತ್ತು ಕಾರಣವೇನೆಂದರೆ ಶ್ರೀ ವೈಷ್ಣವ ಬ್ರಾಹ್ಮಣರಲ್ಲಿ ಸಾಮಾನ್ಯವಾಗಿ ಅದುವರೆಗೂ ರೂಢಿಯಲ್ಲಿಲ್ಲದಿದ್ದ ಮೀಶೆಯ ಪದ್ಧತಿಯನ್ನು ಮೊದಲು ಮಾಡಿದವರು ಈ ನರಸಿಂಹಿಂಗಾರ್ಯರು ಇವರು ಹೆಬ್ಬಾರ್ ಶ್ರೀ ವೈಷ್ಣವರು ಬ್ರಿಟಿಷ್ ಕಮಿಷನರುಗಳ ಕಾಲದಲ್ಲಿ ವಿದ್ಯೆ ಸಾಮರ್ಥ್ಯಗಳಿಂದ ಅಷ್ಟಿಷ್ಟು ಮುಂದೆ ಬಂದಿದ್ದವರು ಹೆಬ್ಬಾ ಶ್ರೀ ವೈಷ್ಣವರು ಮೊದಮೊದಲು ಹೆಸರಾದವರು ಸಾಹುಕಾರ್ ರಾಹ್ ಗರುಡಾಚಾರ್ಯರ ತಾತ ಗರುಡಾಚಾರ್ಯರು ಪೈಮಾಸ್ತಿ ವೆಂಕಟಾಚಾರ್ಯರು ಕೋಲಾರದ ಡೆಪ್ಯೂಟಿ ಕಮಿಷನರ್ ಕೃಷ್ಣ ಬಕ್ಷಿ ತಿಮ್ಮಪ್ಪನವರು ಬಕ್ಷಿ ಶಿಂಗಪ್ಪನವರು ಬಿ ವೆಂಕಟಪತಯ್ಯ ಪತಯ್ಯಂಗಾರ್ಯರು ವಿ ಎನ್ ನರಸಿಂಹಯ್ಯಂಗಾರ್ಯರು ಇತ್ಯಾದಿ ನರಸಿಂಹಯ್ಯಂಗಾರ್ಯರು ಸಂಸ್ಕೃತ ಬಲ್ಲವರು ರಸಿಕರು ಪರಿಹಾಸ ಪರಿಹಾಸಶೀಲರು ಇವರು ದಿವಾನ್ ಶೇಷಾದ್ರಯ್ಯರ ಕಾಲದಲ್ಲಿ ಡೆಪ್ಯುಟಿ ಕಮಿಷನರ್ ಪದವಿಗೆ ಹತ್ತಿ ಕೆಲ ಕಾಲ ಅರಮನೆಯ ಕಂಟ್ರೋಲರ್ ಆಗಿದ್ದರು ಶೇಷಾದ್ರಿ ಅಯ್ಯರಿಗೂ ಇವರಿಗೂ ವಿರಸವೆಂದು ಪ್ರಸಿದ್ಧಿ ಅಯ್ಯರು ಮದ್ರಾಸ್ ಪಾರ್ಟಿ ಅಯ್ಯಂಗಾರ್ಯರು ಮೈಸೂರು ಪಾರ್ಟಿ ಬಹುಶಃ ಈ ಕಾರಣದಿಂದಲೋ ಏನೋ ನರಸಿಂಹಂಗಾರ್ಯರು ಇನ್ನೂ ಮೇಲ್ದರ್ಜೆಗೆ ಏಳಲು ಅವಕಾಶವಾಗಲಿಲ್ಲ ಅವರು ಯಾವುದೋ ಸಂದರ್ಭದಲ್ಲಿ ರೈಲು ದಾರಿಯ ಮೇಲೆ ನಡೆದೋ ಕುದುರೆಗಾಡಿಯಲ್ಲೋ ಬಂದರೆಂಬ ಆಪಾದನೆಯ ಮೇಲೆ ಸರಕಾರ ಅವರನ್ನು ದಂಡಿಸಲು ಪ್ರಯತ್ನಿಸಿದ್ದಂತೆ ಈ ತ ಸಂದರ್ಭದಲ್ಲಿ ನರಸಿಂಹ ಅಯ್ಯಂಗಾರಿಯರು ಕೆಲಸದಿಂದ ನಿವೃತ್ತರಾಗಬೇಕಾಯಿತು ಇದು ನಾನು ಕೇಳಿರುವ ಕತೆ ಇದನ್ನು ಯಾರಾದರೂ ಸಮಗ್ರವಾಗಿ ತೇಸಿದರೆ ನಾನು ಕೃತಜ್ಞನಾಗಿರುತ್ತೇನೆ ನರಸಿಂಹಯ್ಯಂಗಾರ್ಯರು ನಿವೃತ್ತಿ ಹೊಂದಿದ ಕಾರಣದಿಂದ ತಮ್ಮ ಆತ್ಮವನ್ನು ಕುಗ್ಗಿಸಿಕೊಂಡವರಲ್ಲ ಎಂದು ಮಾತ್ರ ನಾನು ಖಂಡಿತವಾಗಿ ಹೇಳಬಲ್ಲೆ ಅವರನ್ನು ಒಂದೆರಡು ಸಾರಿ ನೋಡುವ ಯೋಗ ನನ್ನ ಪಾಲಿಗೆ ಬಂದಿತ್ತು ಮೈಸೂರು ಟೈಮ್ಸ್ ಅವರ ಮನೆ ಇದ್ದದ್ದು ಬೆಂಗಳೂರು ಮುನಿಸಿಪಲ್ ಆಫೀಸಿನ ಎದುರಿಗೆ ಯುನೈಟೆಡ್ ಇಂಡಿಯಾ ವಿರುವ ಜಾಗದಲ್ಲಿ ಬಾರಿ ಮನೆ ಅದರ ದಕ್ಷಿಣ ಪಾರ್ಶ್ವದಲ್ಲಿ ಈಗ ಕೆನರಾ ಬ್ಯಾಂಕಿನ ಕಟ್ಟಡವಿರುವ ಕಡೆ ಇದ್ದದ್ದು ಎಸ್ ಎನ್ ರಾಮಸ್ವಾಮಯಂಗಾರ್ಯರ ಮನೆ ರಾಮಸ್ವಾಮಯಂಗಾರ್ಯರ ಅಳಿಯಂದಿರು ಶಾಮಣ್ಣನವರು ವಿ ಎನ್ ಎರಡನೆಯ ಮಗ ನರಸಿಂಹಯ್ಯಂಗಾರ್ಯರು ರಾಮಸ್ವಾಮಯ್ಯಂಗಾರ್ಯರು ಬೀಗರಾಗಿದ್ದಕ್ಕಿಂತ ಹೆಚ್ಚಾಗಿ ಸ್ನೇಹಿತರಾಗಿದ್ದರು ಇಬ್ಬರಿಗೂ ಇಂಗ್ಲಿಷ್ನಲ್ಲಿ ಸಮರ್ಥರೆಂಬ ಪ್ರಸಿದ್ಧಿ ನಾನು ರಾಮಸ್ವಾಮಯ್ಯಂಗಾರ್ಯರಿಗೆ ಮೈಸೂರು ಟೈಮ್ಸ್ ಪತ್ರಿಕೆಯ ಚಾಲನೆಯಲ್ಲಿ ಸಹಾಯಕ ಅಸಿಸ್ಟೆಂಟ್ ಎಡಿಟರ್ ಈ ಕಾರಣದಿಂದ ರಾಮಸ್ವಾಮಯ್ಯಂಗಾರ್ಯರ ಮನೆಗೆ ವಾರಕ್ಕೆ ಎರಡು ಸಾಲ ಹೋಗುತ್ತಿದ್ದೆ ಒಂದು ಸಾರಿ ಮೈಸೂರು ಟೈಮ್ಸ್ ಪತ್ರಿಕೆಯ ಯಾವುದೋ ಲೇಖನದಲ್ಲಿ ಒಂದು ಸಂಸ್ಕೃತ ಪದ್ಯವನ್ನು ಉದಾಹರಣೆ ಮಾಡಿದ್ದೆ ಅಸ್ತಿಸ್ವಾದಸ್ತಿವಸ ವಾಸೋನವಶ್ಚಾರೀಧಣ ತ್ವಸ್ತಿ ದೀರ್ಜೀವಿಪಜೀವ್ಯಸವಸುಲಭೆ ಕರ್ಮೈ ಕರ್ಮಕಲಭ್ಯ ಪದೇ ಪ್ಯಾಸಂತ ಸೇವಕ ಇತಿ ಸ್ವಾಮೀತಿ ಧರ್ಮೇದಸ ಎಂತ ದಡ್ಡರಯ್ಯ ದೇವತೆಗಳು ಅವರಿಗೆ ಸವಿಯಲಿಕ್ಕೆ ಅಮೃತವಿದೆ ವಾಸಮಾಡಲು ಮಾಡಲು ಸ್ವರ್ಗಲೋಕವಿದೆ ಧರಿಸಿಕೊಳ್ಳುವುದಕ್ಕೆ ಸಾವಿರಾರು ಆಭರಣಗಳಿವೆ ಬದುಕುವುದಕ್ಕೆ ಬುದ್ಧಿ ಮಾತ್ರ ಇಲ್ಲವಲ್ಲ ಅವರಿಗೆ ದೊರೆತಿರುವ ಪದವಿಯಾದರೂ ಯಾರು ಬೇಕಾದರೂ ಸಂಪಾದಿಸಿಕೊಳ್ಳಬೇಕಬಹುದಾದದ್ದು ಅಲ್ಲಿ ಇನ್ನೊಬ್ಬರ ಶಿಫಾರಸು ಬೇಕಿಲ್ಲ ಸತ್ಕರ್ಮ ಮಾಡಿದರೆ ಸಿದ್ಧವಾಗಿರುತ್ತದೆ ಆ ಪದವಿ ಹೀಗೆ ಯಾವ ಹಂಗು ಇಲ್ಲದೆ ಆ ಲೋಕದಲ್ಲಿ ಈ ದೇವತೆಗಳು ಅವನು ದೊರೆ ಇವನು ಸೇವಕ ಎಂದುಕೊಂಡು ವ್ಯರ್ಥವಾಗಿ ಪ್ರಯಾಸ ಪಡುತ್ತಾರಲ್ಲ ಮೂಡತನ ಸ್ವರ್ಗಲೋಕದಲ್ಲಾದರೂ ಸಮಾನತ್ವವಿಲ್ಲವಲ್ಲ ವಾಸ್ತವಾಗಿ ನೋಡಿದರೆ ಅಲ್ಲಿಯ ಸೌಭಾಗ್ಯ ಕೇವಲ ಮೆರಿಟ್ ಯೋಗ್ಯತೆಗೆ ದೊರೆಯತಕ್ಕದ್ದು ಶಿಫಾರಸಿನಿಂದಾಗಲಿ ಕೋಮುವಾರು ಹಕ್ಕು ದಾರಿಕೆಯಿಂದಾಗಲಿ ದೊರೆಯತಕ್ಕದ್ದಲ್ಲ ಹಾಗಿದ್ದರೂ ಅಲ್ಲಿ ಕೂಡ ಇಂದ್ರನು ರಾಜ ಅಗ್ನಿಯುದೂತ ಮೊದಲಾದ ಭೇದಗಳನ್ನಿಟ್ಟುಕೊಂಡಿದ್ದಾರಲ್ಲ ಎಂತ ದಡ್ಡರು ಈ ಶ್ಲೋಕವನ್ನು ವಿ ಎನ್ ರಸ ನರಸಿಂಹಂಗಾರ್ಯರು ಓದಿ ಆ ಲೇಖಣಿ ಬರೆದವನನ್ನು ತಾವು ನೋಡಬೇಕೆಂದು ರಾಮಸ್ವಾಮಯ್ಯಂಗಾರ್ಯರಿಗೆ ಹೇಳಿದರಂತೆ ಇದೇ ರೀತಿ ಮೈಸೂರಿನ ಎಂ ವೆಂಕಟ ಕೃಷ್ಣಯ್ಯನವರಿಗೂ ಹೇಳಿದರಂತೆ ಈ ವರ್ತಮಾನವನ್ನು ಕೇಳಿ ನನಗೂ ಮನಸು ಹಿಗ್ಗಿತು ಇನ್ನೊಂದಾವರ್ತಿ ನರಸಿಂಹಂಗಾರ್ಯರು ಮೈಸೂರಿನಿಂದ ಬೆಂಗಳೂರಿಗೆ ಬಂದು ರಾಮಸ್ವಯ್ಯಂಗಾರ್ಯರಲ್ಲಿಗೆ ದಯ ಮಾಡಿಸಿದಾಗ ರಾಮಸ್ವಮಯ್ಯಂಗಾರ್ಯರು ನನ್ನನ್ನು ನರಸಿಂಹಯ್ಯಂಗಾರ್ಯರಿಗೆ ಪರಿಚಯ ಮಾಡಿಸಿದನು ಆ ವೇಳೆಗೆ ನಾನು ನರಸಿಂಹಯ್ಯಂಗಾರಿಯರನ್ನು ಕುರಿತು ಕೆಲವು ಕಥನಗಳನ್ನು ಕೇಳಿದ್ದೆ ಮುಖತಃ ಕಂಡಾಗ ಹೆಚ್ಚು ಮಾತುಕತೆಯಾಡುವ ಸಲಿಗೆ ನನಗೆ ಬರಲಿಲ್ಲ ದೊಡ್ಡವರಲ್ಲಿ ಭಯ ನಡೆಯತಕ್ಕದ್ದೆಂಬುದನ್ನು ನನ್ನ ಹಿರಿಯರು ನನಗೆ ಕಲಿಸಿದ್ದರು ಸುಧಾರಕ ನರಸಿಂಹಯ್ಯಂಗಾರ್ಯರು ಕೊಂಚ ಕೊಂಚ ಸಮಾಜ ಸುಧಾರಕರು ಸೋಷಿಯಲ್ ರಿಫಾರ್ಮರ್ ಈ ಮನ ಒಂದು ಲಾಂಛನ ಅವರ ಮೀಶೆ ಆ ಕಾಲದಲ್ಲಿ ಸಮುದ್ರಯಾನದ ಯುಕ್ತಾಯುಕ್ತತೆಗಳನ್ನು ಕುರಿತು ಚರ್ಚೆ ಎದ್ದಿತು ಉಭಯ ಪಕ್ಷಗಳಲ್ಲೂ ಬಿರುಸಾದ ಚರ್ಚೆ ನರಸಿಂಹಾರಿಯರು ವಿದೇಶ ಪ್ರವಾಸವು ಅವಶ್ಯವಾದದ್ದು ಸಮುದ್ರಯಾನ ಪಾಪವಲ್ಲ ಎಂದು ವಾದಿಸಿದರು ನರಸಿಂಹಾರಿಯರು ಕೆಲ ಕಾಲ ಸೆನ್ಸಸ್ ಕಮಿಷನರ್ ಆಗಿದ್ದರು ಆಗ ಒಂದಾನೊಂದು ಪಂಗಡದವರು ಬಹುಶಃ ವಿಶ್ವಕರ್ಮದವರೋ ಏನೋ ತಮ್ಮನ್ನು ಬ್ರಾಹ್ಮಣ ವರ್ಗದಲ್ಲಿ ಸೇರಿಸುವಂತೆ ಹುಕುಂ ಆಗಬೇಕೆಂದು ಸರ್ಕಾರಕ್ಕೆ ಅರ್ಜಿ ಬರೆದುಕೊಂಡಿದ್ದರು ಸರ್ಕಾರದಿಂದ ಅದು ಸೆನ್ಸಸ್ ಕಮಿಷನರಿಗೆ ಬಂತು ಸೆನ್ಸಸ್ ಕಮಿಷನರಾದ ನರಸಿಂಹಂಗಾರ್ಯರು ತಮ್ಮ ಆಫೀಸಿನ ಮುಂದೆ ನೋಟಿಸ್ ಬೋರ್ಡಿನಲ್ಲಿ ಒಂದು ಜಾಹೀರಾತನ್ನು ಪ್ರಕಟ ಮಾಡಿಸಿದರು ಹೀಗೆ ಸೆನ್ಸಸ್ ವಿಷಯದಲ್ಲಿ ಅಹವಾಲು ಹೇಳಿಕೊಳ್ಳಬೇಕೆಂದಿರುವವರು ಹದಿನೈದನೆಯ ತಾರೀಕು ಸೋಮವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸೆನ್ಸಸ್ ಕಮಿಷನರ್ ಆಫೀಸಿಗೆ ಬಂದು ಅವರು ತಿಳಿಸುವ ವೇಳೆಗೆ ಕಮಿಷನರನ್ನು ಭೇಟಿ ಮಾಡಬಹುದು ಇತ್ಯರ್ಥ ಈ ಜಾಹೀರಾತಿನ ಪ್ರಕಾರ ಗೊತ್ತಾದ ಹೊತ್ತಿಗೆ ಜನ ಬಹುಮಂದಿ ಮಂದಿ ಸೇರಿದ್ದರು ಕಮಿಷನರ ಜವಾನ ಬಾಗಿಲಲ್ಲಿ ನಿಂತು ಮೂರು ಸಾರಿ ಕೂಗಿದ ಹೀಗೆ ಬ್ರಾಹ್ಮಣರು ಕಮಿಷನರ್ ಸಾಹೇಬರನ್ನು ನೋಡಲು ಈಗ ಬರಬಹುದು ಕಮಿಷನರ್ ನೋಡಲು ಹೋದವರು ಯಾರು ಹೋದವರು ಯಾರೂ ಇರಲಿಲ್ಲ ಆಮೇಲೆ ಅದೇ ಜವಾನ ಇತರರು ನೋಡಬೇಕಾದಲ್ಲಿ ಬರಬಹುದು ಎಂದ ಇತರರು ಯಾರು ಯಾರು ಹೋದರು ಮೇಲೆ ಹೇಳಿದ ಅರ್ಜಿದಾರರು ಅವರ ಪೈಕಿ ಇದ್ದರು ಈ ಅರ್ಜಿದಾರರು ತಮ್ಮನ್ನು ಬ್ರಾಹ್ಮಣ ವರ್ಗದಲ್ಲಿ ಎನ್ನುತ್ತಲೇ ಕಮಿಷನರು ಆ ವಿಚಾರ ಬ್ರಾಹ್ಮಣರಾದರೂ ಆಗಲೇ ಒಳಕ್ಕೆ ಬಂದಿರಬೇಕಾಗಿತ್ತು ಎಂದರು ಅಲ್ಲಿಗೆ ಮುಗಿಯಿತು ಆ ಪ್ರಶ್ನೆ ವಾಗ್ವಿಜೃಂಭಣೆ ನರಸಿಂಹಯ್ಯಂಗಾರ್ಯರು ಮಾಡಿದ ಒಂದು ರಾಜಕೀಯ ಭಾಷಣವನ್ನು ಕುರಿತು ಒಂದು ಟೀಕೆಯ ಮಾತು ಅವಶ್ಯವಾಗಿದೆ ಸಾವಿರದ ಒಂಬೈನೂರ ಎಂಟರಲ್ಲಿ ದಿವಾನ್ ವಿಪಿ ಮಾಧವರಾಯರು ಮೈಸೂರು ಶಾಸನ ಸಭೆಯನ್ನು ಲೆಜಿಸ್ಲೇಟಿವ್ ಕೌನ್ಸಿಲ್ ಸ್ಥಾಪನೆ ಮಾಡಿಸಿದ್ದರಷ್ಟೇ ಆ ಸಭೆಗೆ ನರಸಿಂಹಯ್ಯಂಗಾರ್ಯರನ್ನು ಒಬ್ಬ ಸದಸ್ಯರನ್ನಾಗಿ ಸರ್ಕಾರದವರು ನಿಯಮಿಸಿದರು ಮತ್ತು ಆ ಸಭೆಯ ಮೊಟ್ಟಮೊದಲ ಅಧಿವೇಶನದಲ್ಲಿ ವೃತ್ತ ಪತ್ರಿಕೆಗಳ ನಿರ್ಬಂಧದ ಮಸೂದೆಯನ್ನು ಆಲೋಚನೆಗಿರಿಸಿದರು ಮೈಸೂರು ನ್ಯೂಸ್ ಪೇಪರ್ಸ್ ರೆಗ್ಯುಲೇಷನ್ ಆ ಮಸೂದೆಯನ್ನು ಅನುಮೋದಿಸಿ ನರಸಿಂಹಂಗಾರ್ಯರು ಮಾಡಿದ ಭಾಷಣ ಪ್ರಗತಿ ವಿರೋಧವಾಗಿ ಪ್ರಜಾಸ್ವಾತಂತ್ರ್ಯಕ್ಕೆ ವಿರೋಧವಾಗಿ ವಿಜೃಂಭಿಸಿತು ನರಸಿಂಹಾರ್ಯರ ವಾಕ್ಯ ಸರಣಿ ವಿಜೃಂಭಣೆ ಎಂಬ ಮಾತನ್ನು ಅಪೇಕ್ಷಿಸುತ್ತದೆ ಅದು ಇಂಗ್ಲಿಷ್ ಶೈಲಿಯಲ್ಲಿ ಕಟುವಾಗಿ ಪಟುವಾಗಿ ತೀವ್ರವಾದ ಖಂಡನೆಯೊಳ ೊಳಗೊಂಡದ್ದಾಗಿ ಪ್ರೌಢವೆನಿಸುವಂತಿತ್ತು ಅವರ ಅನೇಕ ದೊಡ್ಡ ದೊಡ್ಡ ಮಾತುಗಳನ್ನು ಪ್ರಯೋಗಿಸಿದ್ದರು ಅದರ ಜೊತೆಗೆ ಪತ್ರಿಕಾಕರ್ತರನ್ನು ಹಾಸಿಗೆ ಗುರಿ ಮಾಡಿದ್ದರು ಹೀಗೆ ಈಗ ನ್ಯೂಸ್ ಪೇಪರ್ ಕೆಲಸಕ್ಕೆ ಬರುವ ಜನ ಎಂಥವರು ಅರ್ಧಮರ್ಧ ಕಲಿತವರು ಪೂರ್ಣ ವಿದ್ವಾಂಸರಲ್ಲ ಅಕ್ಷರಜ್ಞಾನ ಮಾತ್ರ ಇರುವವರು ಪ್ರೌಢರಲ್ಲ ಹಳೆಯ ಗಾದೆ ಯೊಂದುಂಟಲ್ಲ ಭಗ್ನಾ ಭಾಗವತ ಭವಂತಿ ಬೇರೆ ಕಸಬು ಉದ್ಯೋಗ ಎಲ್ಲಾ ಮುರಿದು ಬಿತ್ತು ಆಗ ಜೀವನೋಪಾಯಕ್ಕಾಗಿ ಭಾಗವತರಾಗಿ ಹರಿಕತೆ ಮಾಡಬರುತ್ತಾರೆ ಯಾರು ನೈಜವಾದ ಜನಪ್ರೀತಿಯಿಂದ ಸೇವೋತ್ಸಾಹದಿಂದ ದೇಶ ಕಾರ್ಯ ಕಾರ್ಯಕ್ಕೆ ತೊಡಗಿರುತ್ತಾರೋ ಅಂಥವರನ್ನು ಹೀಗೆ ಅಪಹಾಸೆಗೆ ಗುರಿಪಡಿಸುವುದು ಅನುಚಿತವೆಂದು ಬಹುಮಂದಿ ನರಸಿಂಹಯ್ಯಂಗಾರ್ಯರನ್ನು ಖಂಡಿಸಿದ್ದುಂಟು ಅದನ್ನು ಕೇಳಿ ನರಸಿಂಹಯ್ಯಂಗಾರ್ಯರು ನಕ್ಕದ್ದು ಉಂಟು ಒಂದು ಪ್ರವೃತ್ತಿ ಅವರು ಅರಮನೆಯ ಕಂಟ್ರೋಲರಾಗಿದ್ದಾಗ ಒಂದು ಸಾರಿ ಅರಮನೆಯ ಕೆಲಸದಲ್ಲಿದ್ದ ಒಬ್ಬ ಚಾಕರನ ಹೆಂಡತಿ ತನ್ನ ಗಂಡ ಮೃತಪಟ್ಟ ಮೇಲೆ ತನಗೆ ಜೀವನೋಪಾಯ ತಪ್ಪಿಹೋಯಿತೆಂದು ತನ್ನ ದಾರಿದ್ರ್ಯವನ್ನು ಹೇಳಿಕೊಳ್ಳಲು ನರಸಿಂಹಯ್ಯಂಗಾರ್ಯರ ಬಳಿ ಬಂದಿದ್ದಳಂತೆ ಆಕೆಯ ಕಥೆಯನ್ನು ಅಯ್ಯಂಗಾರ್ಯರು ಕೇಳಿದರು ನೀನು ಇನ್ನು ಚಿಕ್ಕ ವಯಸ್ಸಿನವಳು ಮತ್ತೆ ಏಕೆ ಮದುವೆ ಮಾಡಿಕೊಳ್ಳಬಾರದು ಆಕೆ ನನ್ನನ್ನು ಯಾರಿ ಮಚ್ಚಿಕೊಳ್ಳುತ್ತಾರೆ ನೀವೇ ದೊಡ್ಡ ಮನಸು ಮಾಡಬೇಕು ಇದು ಕತೆ ನಿಜವೋ ಸುಳ್ಳೋ ನಾನು ಹೇಳಲಾರೆ ಕತೆ ಎಂದೇ ಇಟ್ಟುಕೊಂಡರೂ ಅದು ನರಸಿಂಹಂಗಾರ್ಯರ ಯಾವುದೋ ಒಂದು ಪ್ರವೃತ್ತಿಯ ಸೂಚಕವೆಂದು ಇಷ್ಟವಿರುವವರು ಭಾವಿಸಬಹುದು ಸ್ವಭಾವೋದ್ಯೋತಕವಾದ ಕಥೆಯದು ನರಸಿಂಹಾರ್ಯರ ಇಂಗ್ಲಿಷ್ ಬರವಣಿಗೆಯ ಶೈಲಿ ಸೊಗಸಾದದ್ದು ಆ ಕಾಲದ ಜನ ಮೆಚ್ಚಿಕೊಂಡಂತದ್ದು ಅವರು ಮೈಸೂರು ಟೈಮ್ಸ್ ಪತ್ರಿಕೆಯಲ್ಲಿ ಓಡ್ ಸೀನ್ಸ್ ರಿವಿಸಿಟೆಡ್ ಹಿಂದೆ ನೋಡಿದ್ದ ಸ್ಥಳಗಳಿಗೆ ಮರುಬೇಟಿ ಎಂಬ ಶೀರ್ಷಿಕೆಯಲ್ಲಿ ವರ್ಣನ ವರ್ಣನ ಲೇಖನಗಳನ್ನು ಬರೆಯುತ್ತಿದ್ದರು ಅವರು ತಾವು ಹಿಂದೆ ಎಲ್ಲೆಲ್ಲಿ ಕೆಲಸ ಮಾಡಿದ್ದರೋ ಆ ಊರುಗಳ ಮತ್ತು ಅವರಿಗೆ ಅಲ್ಲಿ ಆಗಿದ್ದ ಅನುಭವಗಳ ಚಿತ್ರಗಳ ಆ ಲೇಖನಗಳಲ್ಲಿದ್ದವು ಚಿತ್ರಗಳು ಆ ಲೇಖನಗಳಲ್ಲಿದ್ದವು ಬೆಂಗಳೂರಿನಲ್ಲಿ ಅಪ್ರಸಿದ್ಧ ಪತ್ರಿಕೆಯಲ್ಲಿ ಬಂದ ಆ ಲೇಖನಗಳನ್ನು ಕಲ್ಕತ್ತಾ ಪಟ್ಟಣಗಳ ಪ್ರಸಿದ್ಧ ಪತ್ರಿಕೆಗಳು ಕೂಡ ಮನ್ನಿಸಿ ಸ್ವಾರಸ್ಯವಾದ ವಾಕ್ಯಗಳನ್ನು ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ಪುನಃ ಮಾಡಿದವು ಅಂತ ಪತ್ರಿಕೆಗಳಲ್ಲಿ ಬೊಂಬಾಯಿಯಲ್ಲಿ ಕೆ ನಟರಾಜನ್ ಅವರು ನಡೆಸುತ್ತಿದ್ದ ದಿ ಇಂಡಿಯನ್ ಸೋಷಿಯಲ್ ರಿಫಾರ್ಮರ್ ಎಂಬ ಸುಪ್ರಸಿದ್ಧ ಪತ್ರಿಕೆ ಅದು ಶೈಲಿಯಲ್ಲೂ ಅಭಿರುಚಿಯಲ್ಲೂ ಶ್ರೇಷ್ಠವರ್ಗದ್ದು ಹಾಗೆ ಪ್ರಕಟವಾದ ರಸವತ್ತಾದ ಲೇಖನಗಳಲ್ಲಿ ಒಂದು ಅರಾಬಿ ನಂಜುಂಡಿ ಎಂಬಾಕೆಯನ್ನು ಕುರಿತದ್ದು ನಂಜುಂಡಿ ಎಂಬಾಕೆಯ ಅಂಗಾಂಗ ಸೌಷ್ಟವವನ್ನು ನರಸಿಂಗರಾಯರು ಮಿತಪದಗಳಲ್ಲಿ ಚಿತ್ರಿಸಿ ವಾಚಕರ ಮನಸ್ಸಿನ ಮೇಲೆ ಆ ರೂಪ ಮುದ್ರಿತವಾಗುವಂತೆ ಮಾಡಿದ್ದರು ಆ ಪುಣ್ಯಾತಿಗೆತ್ತಿ ತನ್ನ ತೋಳಿನ ಮೇಲೆ ಹಚ್ಚೆ ಹಾಕಿಸಿಕೊಂಡಿದ್ದಳಂತೆ ಹೀಗೆ ಈ ದೇಹ ಗಾಡಿಪಾಳ್ಯದ ಶಾಮರಾಯರದು ಎಂದು ಗಾಡಿಪಾಳ್ಯ ಎಂಬುದು ಚಾಮರಾಜನಗರ ಪ್ರಾಂತದಲ್ಲೋ ಮತ್ತೆಲ್ಲೋ ಇದೆಯಂತೆ ಆ ನಂಜುಂಡಿ ಎಂಬಾಕೆ ಪತಿವ್ರತ ಶಿರೋಮಣಿ ಎಂದು ವಿಯನ್ನ ಚಿತ್ರಣದಿಂದ ಹೊರಪಡುತ್ತದೆ ಮೇಲ್ನೋಟಕ್ಕೆ ಕೆಸರೆಂದು ಕಾಣುವುದರಲ್ಲಿ ಕಮಲದ ಮೊಗ್ಗನ್ನು ಗುರುತಿಸುವುದು ರಸಿಕತೆ ನರ್ಸಿಂಹಾರ್ಯರ ಬರವಣಿಗೆಗಳ ಬಹುಕಾಲ ಬರವಣಿಗೆಗಳು ಬಹುಕಾಲ ಜನಕ್ಕೆ ಸ್ವಾರಸ್ಯಕರಗಳಾದವೆಂದು ಅವುಗಳನ್ನು ಸಂಕಲನ ಮಾಡಿ ಪುಸ್ತಕ ರೂಪದಲ್ಲಿ ಪ್ರಕಟಿಸಬೇಕೆಂದು ನಾನು ಅವರ ಬಂಧುಗಳಲ್ಲಿ ಬಹುಮಂದಿಗೆ ಹೇಳಿಕೊಂಡೆ ಅವರ ಹಿರಿಯ ಮಕ್ಕಳು ಡೆಪ್ಯುಟಿ ಕಮಿಷನರ್ ಆಗಿದ್ದ ಚೊಕ್ಕಣ್ಣನವರು ಇನ್ನೊಬ್ಬ ಮಕ್ಕಳು ಎಕ್ಸೈಸ್ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದ ಶಾಮಣ್ಣನವರು ಇತರ ಬಂಧುಗಳಿಗೂ ಹೇಳಿದೆ ಫಲಕ್ಕೆ ಬರಲಿಲ್ಲ ಈಗಲೂ ಅವರ ಲೇಖನಗಳನ್ನು ಪತ್ತೆ ಮಾಡಿ ಪ್ರಕಟಿಸಿದರೆ ಅದು ಇಂದಿಗೂ ಓದಲರ್ಹವಾದ ಗ್ರಂಥವಾದೀತು